ಬಲ್ಲ ಬಲ್ಲರೆ ಬಲ್ಬಲ್ ಹಣದ ಗಂಟು ನೋಡು ಗಲ್ಗಲ್ ಬಲ್ಲ ಬಲ್ಲರೆ ಬಲ್ಬಲ್ ಹಣದ ಗಂಟು ನೋಡು ಬಲ್ಗಲ್ ತಿನ್ನದ ಕುಡಿಗೆ ರಣದ ಬಡಿಕೆ ತಿನ್ನದ ಕುಡಿಗೆ ರಣದ ಬಡಿಕೆ ಹಿತ್ತೀಳ ಬಾಗಿಲಿಗೆ ಮುತ್ತೀಲ ತಡಿಗೆ ಬಲ್ಲಬಲ್ಲರೆ ಬಲ್ಬಲ್ ಹಣದ ಗಂಟು ನೋಡು ಬಲ್ಗಲ್ ಕೈಯಾಗೆ ಉಂಗುರ ಕಾಲಗೆ ಗಗುರ ಕೈಯಾಗೆ ಉಂಗುರ ಕಾಲಾಗೆ ಗಗುರ ಕೇರಿ ಕೇಳಿ ಒಳಗೆ ಕೇರಿ ಕೇಳಿ ಒಳಗೆ ಹಾಕುವೆ ಡಂಗೂರ ಭಲ್ಲ ಬಲ್ಬಲ್ ಹಣದ ಬಂತು ನೋಡು ಬಲ್ಗಲ್ ಬಲ್ಲ ಬಲ್ಲಾರೆ ಬಲ್ಬಲ್ ಹಣದ ನೋಡು ಬಲ್ಗಲ್ಲ